ಸಹಿತಾಂದ್ರೆ ಸೃಷ್ಟಿಕರ್ತೃವಾದ ಪರಮಾತ್ಮ ಸೃಷ್ಟಿಕರ್ತೃವಾದ ಭಗವಂತ ಯಾರು ಅಂದ್ರೆ ಪ್ರದ್ಯು ನಾಮಕನಾದ ಪರಮಾತ್ಮ ಸೃಷ್ಟಿ ಕರ್ತೃವಾದಂತಹ ಪರಮಾತ್ಮನ ರೂಪ ಪ್ರದ್ಯುಮ್ನಾಮಕನಾದ ಪರಮಾತ್ಮ ಅಂತ ಹೇಳಿದ್ದಾರೆ ವಿಶೇಷ ಜಗತ್ ಸೃಷ್ಟಿ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ ಮೂಲಭೂತ ಅಂತ ಪಾಪಸಂಕಲ್ಪಗದ್ಯದಲ್ಲಿಯೂ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಸಮಸ್ತವಾದ ಜಗತ್ತಿನ ಸೃಷ್ಟಿಗೆ ಕರ್ತೃವಾದಂಥವರು ಕೃತಿ ಎಂಬ ಲಕ್ಷ್ಮೀದೇವಿಯ ಗಂಡನಾದಂತಹ ಪ್ರದ್ಯುಮ್ನ ಎಂಬ ಪರಮಾತ್ಮ ಅವನ ಜ್ಞಾನದಿಂದ ನಮ್ಮ ಪಾಪಗಳು ಹೋಗುತ್ತೆ ಸೃಷ್ಟಿಕರ್ತೃವಾದ ಪರಮಾತ್ಮನ ಜ್ಞಾನದಿಂದ ನಮ್ಮ ಪಾಪ ಹೋಗುವುದು ಅಂದರೆ ಸೃಷ್ಟಿಕರ್ತೃವಾದ ಕೃತಿಪತಿಯಾದ ಪ್ರದ್ಯುಮ್ನ ಜ್ಞಾನದಿಂದ ನಮ್ಮ ಪಾಪಗಳು ಹೋಗುತ್ತೆ ಪ್ರದ್ಯುಮ್ನ ಅನ್ನುವುದಕ್ಕೆ ಅರ್ಥ ಏನು ುಮ್ನ ಅಂದ್ರೆ ಪ್ರಕಾಶಮಾನವಾದಂತಹ ವಸ್ತು ಅಂತ ಅರ್ಥ ಪ್ರದ್ಯುಮ್ನ ಬಹಳ ಪ್ರಕಷ್ಟವಾದ ರೀತಿಯಲ್ಲಿ ಯಾವನು ಪ್ರಕಾಶಮಾನನಾಗಿದ್ದಾನೆ ಅವನಿಗೆ ಪ್ರದ್ಯುಮ್ನ ಅಂತ ಕರೀತು ದೇವ ಎಂಬ ಶಬ್ದದ ಅರ್ಥವು ಅದೇ ದಾನಾದ್ವಾ ದ್ಯೋತನಾಧ್ವಾ ದೀಪನಾಧ್ವಾ ದೇವ ಅಂತನ್ಯ ಯಾಸ್ಕರ ನಿರುಕ್ತದಲ್ಲಿ ದೇವ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗಲೂ ಅದೇ ಅರ್ಥ ಹೇಳ್ತಾನೆ ಪ್ರದ್ಯುಮ್ನ ಹಾಗೂ ದೇವ ಎರಡೋ ಶಬ್ದಗಳು ಸಿಮಿಲರ್ ಆಗುತ್ತೆ ಪ್ರದ್ಯುಮ್ನ ಅಂದ್ರೂ ವಿಶೇಷವಾಗಿ ಪ್ರಕಾಶವನ್ನ ಬೀರುವಂತಹ ವ್ಯಕ್ತಿ ದೇವ ಅಂತನ್ನುವ ಶಬ್ದಕ್ಕೂ ವಿಶೇಷವಾಗಿ ದ್ಯೋತಮಾನನಾದವನು ಪ್ರಕಾಶಮಾನನಾದಂಥವನು ಯಾರೋ ಅವನು ದೇವ ಹಾಗಾದ್ರೆ ಸವಿತುಹೂ ದೇವಸ್ಥಿಕರ್ತೃವಾದಂತಹ ದೇವಸ್ಥಾನ ಪ್ರದ್ಯುಮ್ನಾಮಕನಾದಂತಹ ಪರಮಾತ್ಮನ ವಿಷಯದಲ್ಲಿ ನಹ ಪ್ರಚೋದಯ ನಮಗೆ ವಿಶೇಷವಾದಂತಹ ಧ್ಯಾನ ಮಾಡುವ ಉಪಾಸನೆ ಮಾಡುವ ಬುದ್ಧಿಯನ್ನೇ ನಮಗೆ ಕೊಡು ಅದರಿಂದ ನಮ್ಮ ಪಾಪಗಳನ್ನು ನಾವು ಕಳೆದುಕೊಳ್ಳೋದಕ್ಕಾಗತ್ತೆ ಸರ್ವ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಗಾಯತ್ರಿ ಇದು ನಿಜ ಆದರೆ ಹೇಗೆ ನೋಡಿ ಪಾಪ ಪುರುಷ ವಿಸರ್ಜನೆ ಮಂತ್ರ ಹಾಗೂ ಗಾಯತ್ರಿ ಮಂತ್ರ ಅದು ಪಾಪ ಪುರುಷ ವಿಸರ್ಜನೆಗೆ ಇದ್ದದ್ದು ಇದು ಪಾಪಗಳನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಇದ್ದದ್ದು ಇದರೂ ಸ್ವಭಾವದಲ್ಲಿ ಹೇಳುತ್ತಾರೆ ಗಾನ ಪ್ರಾಣ ಕರ್ತೃತ್ವಂ ತಾಣ ಅಂದ್ರೇನು ಪಾಪಾದ್ರಕ್ಷಣ ಶಕ್ತಿ ಪ್ರಾಣ ಶಬ್ದದ ಅರ್ಥವನ್ನು ಬರೆಯುವಾಗ ಟೀಕಾಕೃತಾದರೂ ಸುಧಾದಲ್ಲಿ ಹೇಳ್ತಾರೆ ಗಾಯತ್ರಿ ಅಧಿಕರಣದಲ್ಲಿ ತ್ರಾಣ ಅಂದರೆ ಎದುರಿಂದಾಣ ರಕ್ಷಣೆ ಪಾಪ ರಕ್ಷಣಾ ಶಕ್ತಿ ತ್ರಾಣ ಪಾಪದಿಂದ ನಮ್ಮನ್ನ ರಕ್ಷಣೆ ಮಾಡುವ ಶಕ್ತಿ ಏನುಂಟಲ್ಲ ಅದಕ್ಕೆ ತ್ರಾಣ ಅಂತ ಕರೀತಾರೆ ಅದು ಗಾಯತ್ರಿ ಪ್ರತಿಪಾದ್ಯನಾದ ಪರಮಾತ್ಮನಲ್ಲಿ ಉಂಟು ಅದೇ ತ್ರೀ ಗಾಯತ್ರಿ ಅನ್ನುವಲ್ಲಿರುವ ತ್ರೀ ಎಂಬ ಶಬ್ದದ ಅರ್ಥ ಅಂತ ಹೇಳ್ತಾರೆ ಹಾಗಾದ್ರೆ ಪಾಪಗಳನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿರುವ ಗಾಯತ್ರಿ ಪಾಪ ಪುರುಷನ ವಿಸರ್ಜನೆಗಾಗಿ ಇರುವಂತಹ ರತಂಚ ಎಂಬ ಮಂತ ಎರಡೂ ಹೇಳತಾ ಇದ್ದದ್ದು ಒಂದನ್ನೇ ಅದು ಸೃಷ್ಟಿಕರ್ತೃತ್ವವನ್ನು ಆ ತರಹದ ಸೃಷ್ಟಿಕರ್ತೃತ್ವದ ಧ್ಯಾನ ಅನುಸಂಧಾನ ನಮಗೆ ಬರಲಿ ಅಂತ ದೇವರಿಗೆ ಕೇಳದೆ ಸವಿತುರ್ದೇವಸ್ಥ ನಮ್ಮೆಲ್ಲರ ಸೃಷ್ಟಿಕರ್ತೃವಾದ ನನ್ನ ದೇಹದ ಸೃಷ್ಟಿಕರ್ತೃವಾದ ಇಡೀ ಜಗತ್ತಿನ ಸೃಷ್ಟಿಕರ್ತೃವಾದಂತಹ ಕೃತಿಪತಿಯಾದ ಪ್ರದ್ಯುಮ್ಮನ ರೂಪಿಯಾದ ಪರಮಾತ್ಮನ ವಿಷಯದಲ್ಲಿ ನಹಾಜಿಯ ಪ್ರಚೋದಯ ನಮಗೆ ಉತ್ತಮವಾದಂತಹ ಜ್ಞಾನವನ್ನ ಅನುಸಂಧಾನವನ್ನ ಉಪಾಸನೆಯನ್ನ ಮಾಡುವ ಬುದ್ಧಿಯನ್ನು ನನಗೆ ಕೊಡು ಅದೆಂದು ನನ್ನ ಪಾಪಗಳನ್ನು ಕಳಿಂತೆ ದೇವರಿಗೆ ಕೇಳದು ಅಥವಾ ಸವಿತುರ್ದೇವಸ್ಥೆ ಅಂದ್ರೆ ಕೇವಲ ಒಬ್ಬ ಪ್ರದ್ಯುಮನ ಅಲ್ಲ ಈಗ ಹೇಳಿದ ಐದು ರೂಪಗಳು ನನ್ನ ನಾನು ಭೂಮಿಗೆ ದ್ವಲೋಕದಿಂದ ಭೂಮಿಗೆ ನಾನು ಇಳಿದು ಬರಬೇಕಾದರೆ ನನಗೆ ಬೇಕಾದ ಐದು ಅಗ್ನಿಗಳಲ್ಲಿರುವಂತಾ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಮಾಸುದೇವ ನಾರಾಯಣ ಎಂಬ ಐದು ರೂಪಿಯಾಗಿರತಕ್ಕಂತಹ ಪರಮಾತ್ಮನ ಉಪಾಸನೆಯು ನನಗೆ ಬೇಕು ಅಂದ್ರೆ ನನಗಿರುವ ಎಲ್ಲಾ ಸಂಸರ್ಗ ದೋಷಗಳು ಹೋಗುತ್ತೆ ಅದರೊಳಗೆ ಇವತ್ತಿನ ಕಲಿಯುಗದೊಳಗೆ ಇದು ಬಹಳ ನಾವು ಶುದ್ಧರಾಗಿರಬೇಕು ಅಂತೇ ಬಹಳ ಕಷ್ಟ ಪ್ರಯತ್ನ ಮಾಡಬೇಕು ಇನ್ನ ಇನ್ನೊಬ್ಬರು ಯಾರಿಗೋ ದೋಷ ಇದ್ರೆ ಅವರ ಸಂಸರ್ಗ ಮಾಡಿದ್ರೂ ದೋಷ ಬರುತ್ತದೆ ಅಂದ್ರೆ ಬದುಕೋದೇ ಕಷ್ಟ ಕಲಿಯುಗಗಳು ಸುತ್ತಮುತ್ತಲಿದ್ದವರೆಲ್ಲರೂ ಅಂತವರೇ ಹೇಳ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಹೇಗೆ ಗೊತ್ತೇ ಆಗುದಿಲ್ಲ ನೋಡ್ಲಿಕ್ಕೆಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ ಯಾರಲ್ಲಿ ಏನು ಪಾತಕ ಇದೆ ಯಾರು ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇದ್ದಾಗ ನಾವು ಅವರ ಜೊತೆಗೆ ಸಹವಾಸ ಮಾಡೋ ಮಾತ್ರದಿಂದ ಪಾಪ ಬರ್ತದೆ ಅಂತಾಗಿ ಬಿಟ್ರೆ ಇದರಿಂದ ರಕ್ಷಣೆ ಮಾಡಿಕೊಳ್ಳುವುದು ಬಹಳ ಕಷ್ಟ ಅದಕ್ಕಾಗಿ ಈ ಉಪಾಸನೆ ಕಲಿಯುಗದೊಳಗೆ ಇನ್ನೂ ವಿಶೇಷವಾಗಿ ಅಗತ್ಯವಾದದ್ದು ಅದಕ್ಕಾಗಿ ದೇವಸ್ಯ ಏಕವಚನ ಇದ್ದರೂ ಎಲ್ಲ ದೇವತೆಗಳ ಗುಂಪನ್ನ ತೆಗೆದುಕೊಳ್ಳಲಿ ನನ್ನ ದೇಹದ ಸೃಷ್ಟಿಗೆ ಕಾರಣೀಭೂತರಾಗಿರತಕ್ಕಂತಹ ದೇವಸ್ಥಾನ ಅನಿರುದ್ಧ ಪ್ರಜುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬಂತಹ ಭಗವಂತನ ರೂಪಗಳ ಏನೋ ಒಂದು ಗುಂಪುಂಟೋ ಆ ವಿಷಯದಲ್ಲಿ ನಹಾಜಿಯ ಪ್ರಚೋದಯ ನನ್ನ ಬುದ್ಧಿಯನ್ನು ನೀನು ವಿಶೇಷವಾಗಿ ಪ್ರೇರಿಸು ಎಂಬುದಾಗಿ ಕೇಳಿಕೊಳ್ಳಿ ಈಗ ನಾನು ಒಂದು ಯಾಸ್ಕರ ನಿರುಕ್ತರ ಮಾತನ್ನು ಹೇಳಲ್ಲ ದಾನದ್ವಾ ದ್ಯೋತನಾದ್ವಾ ದೀಪನಾ ದೇವ ದೀಪನಾತ್ ಬೆಳಗತಾನೆ ಆದ್ದರಿಂದ ಪರಮಾತ್ಮನಿಗೆ ದೇವ ಅಂತಾರೆ ಬೆಳಗುವ ವಸ್ತು ಯಾವುದು ಅಗ್ನಿ ಹಾಗಾದರೆ ದೀಪನಾತ್ ದೇವ ಅಂತಿಟ್ಟುಕೊಂಡ್ರೆ ದೇವ ಎಂಬ ಶಬ್ದಕ್ಕೆ ಅರ್ಥ ಏನಾಯಿತು ಅಗ್ನಿ ಅಂತ ಅರ್ಥ ಸವಿತುಹು ದೇವಸ್ಥೆ ಅಂದರೆ ನನ್ನ ದೇಹದ ಸೃಷ್ಟಿಗೆ ಕಾರಣವಾದಂತಹ ಅಗ್ನಿ ಯಾವ ಅಗ್ನಿ ಐದು ಅಗ್ನಿಗಳು ಈಗ ಹೇಳಿದವಲ್ಲ ಜೀವನನ್ನ ಆಹುತಿಯಾಗಿ ಹಾಕತಕ್ಕಂತಹ ಅಗ್ನಿಗಳ ಎಷ್ಟು ಐದು ಆ ಅಗ್ನಿಗಳಿಗೆ ಏನು ಅಂತ ಕರೀತಾರೆ ದೇವ ಅಂತಾರೆ ಯಾಕೆ ದೀಪನಾಥ ಯಾವುದು ದೀಪನ ಆಗಬಹ ವಸ್ತುವೋ ಅದು ದೇವ ಭಗವಂತನೂ ದೀಪನ ಯಾವಾಗಲೂ ಪ್ರಜ್ವಲಿಸ್ತಾ ಇರ್ತಾನೆ ಅಗ್ನಿಯೂ ಪ್ರಜ್ವಲಿಸ್ತಾ ಇರುತ್ತೆ ಹಾಗಾದ್ರೆ ದೇವ ಎಂಬ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಸವಿತೃದ್ದೇವಸ್ಥೆ ಅಂದ್ರೆ ನನ್ನ ದೇಹದ ಸೃಷ್ಟಿಗೆ ಪ್ರಯೋಜಕವಾದ ನನ್ನ ದೇಹದ ಸೃಷ್ಟಿಗೆ ಕಾರಣವಾದಂತಹ ಅಗ್ನಿ ಆ ಐದು ಅಗ್ನಿಗಳು ಅಂದ್ರೆ ಯಾವುದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ಹೆಸರಿನ ಐದು ಅಗ್ನಿಗಳು ಆ ಅಗ್ನಿಗಳಲ್ಲಿ ಆ ಅಗ್ನಿಗಳ ವಿಷಯದಲ್ಲಿ ನಹಾಜಿಯ ಪ್ರಚೋದಯ ನನಗೆ ವಿಶೇಷವಾದ ಅನುಸಂಧಾನದ ಬುದ್ಧಿಯನ್ನು ಕೊಡು ಅಂತ ಪ್ರಾರ್ಥನೆ ಏಕವಚನ ಯಾಕೆ ಐದು ದೇವತೆಗಳಿದ್ದಾಗ ಬಹು ವಚನ ಅಂದ್ರೆ ಇಲ್ಲಿ ಜಾಯಿಂಟ್ ವೆಂಚರ್ ಇದೆ ದ್ಯು ಪರ್ಜನ್ಯ ಧರಾ ಪುಂ ಸ್ತ್ರೀ ಬರೀ ದ್ಯುಲೋಕದಲ್ಲಿ ಜೀವ ಬಂದ್ರೆ ಹುಟ್ಟೋದಿಲ್ಲ ಬರೀ ಮಳೆಯಲ್ಲಿ ಜೀವ ಬಂದರೂ ಹುಟ್ಟೋದಿಲ್ಲ ನೇರವಾಗಿ ಪುರುಷನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ನೇರವಾಗಿ ಸ್ತ್ರೀಯಲ್ಲಿ ಬರುವುದು ಅಸಂಭಾವಿತ ಹಾಗಾದರೆ ದ್ಲೋಕಕ್ಕೆ ಬಂದು ಪರ್ಜನ್ಯಕ್ಕೆ ಬಂದು ಭೂಮಿಯಲ್ಲಿ ಬಂದು ಪುರುಷನಲ್ಲಿ ಬಂದು ಸ್ತ್ರೀಯಲ್ಲಿ ಬರಬೇಕು ಐದೂ ಅಗ್ನಿಗಳು ಸೇರಿ ಕೆಲಸ ಮಾಡಿದಾಗ ಮಾತ್ರ ಒಂದು ದೇಹದ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ದೇವತೆಗಳೈದಾದರೂ ಅವರು ಮಾಡುವ ಪ್ರಯತ್ನ ಅವರು ಮಾಡುವ ಕಾರ್ಯ ಎಲ್ಲರೂ ಮಿಲಿತರಾಗೇ ಮಾಡುತ್ತಾರೆ ಹೊರತು ಬಿಡಿ ಬಿಡಿಯಾಗಿ ಮಾಡಲಿಕ್ಕಾಗುವುದಿಲ್ಲ ಅದು ಸಾಮೂಹಿಕವಾಗಿರತಕ್ಕಂತಹ ಒಂದು ಕಾರ್ಯವಾದದ್ದರಿಂದ ಅದನ್ನು ಸೂಚನೆ ಮಾಡುವುದಕ್ಕೋಸ್ಕರವಾಗಿ ಏಕವಚನ ಐದಾದರೂ ಒಂದಾಗಿ ಕೆಲಸ ಮಾಡಿದಾಗ ದೇಹ ಬರುತ್ತೆ ಅನ್ನುವುದನ್ನು ಸೂಚನೆ ಮಾಡುವುದಕ್ಕೋಸ್ಕರವಾಗಿ ಅಗ್ನಿಗಳು ಐದಾದರೂ ಕೂಡ ಏಕವಚನದಿಂದ ಹೇಳ್ತಾರೆ ಸವಿತುಹೂ ದೇವಸ್ಯ ನನ್ನ ದೇಹಕ್ಕೆ ಅಥವಾ ನಹಾ ಅಂತನ್ನುವ ಶಬ್ದ ಇದೇ ಇದೆ ನಹಾ ಸವಿತು ನಮ್ಮೆಲ್ಲರ ದೇಹದ ಸವಿತೃವಾಗಿರತಕ್ಕಂತಹ ದೇವಸ್ಥಾನ ಪಂಚವಿಧವಾದ ಅಗ್ನಿ ರೂಪದಿಂದ ಇರುವ ಅನಿರುದ್ಧ ಪ್ರದ್ಯುಮ ಸಂಕರ್ಷ್ಣ ವಾಸುದೇವ ನಾರಾಯಣರ ವಿಷಯದಲ್ಲಿ ನಹಾಹಿಯ ಪ್ರಚೋದಯ ನಮಗೆ ವಿಶೇಷವಾಗಿರತಕ್ಕಂತಹ ಬುದ್ಧಿಯನ್ನ ಅನುಸಂಧಾನ ಮಾಡುವಂತಹ ಒಂದು ಯೋಗವನ್ನು ಪ್ರೇರಿಸುವಂತ ಪರಮಾತ್ಮನಲ್ಲಿ ಕೇಳಿಕೊಳ್ಳಬೇಕಾದ ಇದು ನಮ್ಮ ಪಾಪ ಪರಿಹಾರಕ್ಕೆ ಸಾಧನ ನಾವು ಮಾಡುವಂತಹ ಕರ್ಮಗಳು ನಮಗೆ ಬಂಧಕ ಆಗ್ಬಾರ್ದು ನಾವು ಧಾರ್ಮಿಕವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನಾವು ಮೋಕ್ಷ ಮಾರ್ಗದಲ್ಲಿ ನಡೆದು ಬಿಟ್ಟಿದ್ದೇವೆ ಅಂತ ನಾವು ತಿಳ್ಕೋತೇವೆ ಹರಿಂದ ನಾವು ಧರ್ಮ ಮಾರ್ಗದಲ್ಲಿ ನಡೆದಿದ್ರೂ ಕೂಡ ನಾವು ಮೋಕ್ಷ ಮಾರ್ಗದಲ್ಲಿ ನಡೆದಂತೆ ಅಲ್ಲ ನಾವು ನೋಡೋದಕ್ಕೆ ಧರ್ಮ ಮಾಡ್ತಾ ಇದ್ರೂ ನಾವು ಮತ್ತೆ ಸಂಸಾರದಲ್ಲಿಯೇ ಗಟ್ಟಿಯಾಗಿ ನಮ್ಮನ್ನ ನಾವು ಕಟ್ಟಿಕೊಳ್ಳುವ ಕೆಲಸವನ್ನ ಮಾಡುವ ಪ್ರಸಂಗ ಎಷ್ಟೋ ಸಲಾಗಿರುತ್ತದೆ ಎಷ್ಟೋ ಸಲ ಯಾಕೆ ಯಾವಾಗಲೂ ಹೆಚ್ಚು ಅದೇ ಇರುತ್ತದೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ ಪ್ರದಕ್ಷಿಣೆ ನಮಸ್ಕಾರ ಭಕ್ತಿಯಿಂದ ಹಾಕ್ತೀರಿ ಇದು ಧರ್ಮನೇ ಆಗುತ್ತೆ ಇದು ಅಧರ್ಮವೇ ಶ್ರೇಷ್ಠವಾದ ಧರ್ಮವೇ ಗುರುಗಳನ್ನ ಸೇವೆ ಮಾಡುವುದು ಭಕ್ತಿ ಮಾಡುವುದು ಧರ್ಮ ಆದರೆ ಧರ್ಮ ಮಾಡುವಾಗ ನಮ್ಮ ಮನಸ್ಸಿನೊಳಗೇನಿರುತ್ತದೆ ನೌಕರಿ ಸಿಗಬೇಕು ಉದ್ಯೋಗ ಸಿಗಬೇಕು ಮಕ್ಕಳಾಗಬೇಕು ಹೆಂಡತಿ ಬೇಕು ಅಥವಾ ಏನೋ ಜಗಳ ಆಗಿದ್ರೆ ಆ ಜಗಳ ಹೋಗಬೇಕು ಅಥವಾ ಇನ್ನು ಕೆಲವರಿಗೆ ಜಗಳ ಬಹಳ ಸೇರ್ತಿರ್ತದೆ ವಿಶೇಷವಾಗಿ ಜಗಳ ಆಗಬೇಕು ನಮ್ಮೊಳಗೆ ಅಂತ ಕೆಲವರಿಗೆ ಅಪೇಕ್ಷೆ ಇರ್ತದೆ